ಕಾಶಿ ರಾಘವೇಂದ್ರಾಚಾರ್ಯರು ನನಗೆ ಸಂಸ್ಕೃತದಲ್ಲಿ ಪ್ರಥಮ ಗುರುಗಳು ಕಾಶಿ ರಾಘವೇಂದ್ರಾಚಾರ್ಯರು ಮುಳಬಾಗಿಲಿನಲ್ಲಿ ಸಂಸ್ಕೃತ ವಿದ್ವಾನ್ ಮಂಡಳಿ ತಕ್ಕಷ್ಟಿದ್ದರೂ ಅಲ್ಲಿ ಪಾಠಶಾಲೆಯೊಂದಿರಲಿಲ್ಲ ಅಲ್ಲಿದ್ದ ಮೂರು ನಾಲ್ಕು ಸ್ಕೂಲುಗಳಲ್ಲಿ ಯಾವುದರಲ್ಲಿಯೂ ಸಂಸ್ಕೃತ ಕಲಿಸುವ ವ್ಯವಸ್ಥೆ ಇರಲಿಲ್ಲ ನನ್ನ ತಂದೆಯವರಿಗೆ ಸಂಸ್ಕೃತ ವಿಷಯದಲ್ಲಿ ತುಂಬಾ ಉತ್ಸಾಹ ಮತ್ತು ಗೌರವ ನಾನು ಓದುತ್ತಿದ್ದ ಆಂಗ್ಲೋ ವರ್ನಾಕ್ಯುಲರ್ ಮಿಡಲ್ ಸ್ಕೂಲ್ನಲ್ಲಿ ಸಂಸ್ಕೃತ ಬೋಧೆಯ ಸರ್ಕಾರಕ್ಕೆ ಪದೇ ಪದೇ ಅರ್ಜಿ ಬರೆಯಿಸಿದ್ದರು ಸರ್ಕಾರದವರು ಆ ಕೋರಿಕೆಯನ್ನು ನಡೆಸುವವರೆಗೂ ಮಹಾಜನ ಸಹಾಯದಿಂದ ಆ ಏರ್ಪಾಟನ್ನು ಕೂಡಿದ ಮಟ್ಟಿಗೆ ನಡೆಸಬೇಕೆಂದು ನಿಶ್ಚಯ ಮಾಡಿಕೊಂಡು ಕಾಶಿ ರಾಘವೇಂದ್ರಾಚಾರ್ಯರು ಬೋಧಕರಾಗಿರುವಂತೆ ಅವರನ್ನು ಒಡಂಬಡಿಸಿ ಕರೆಯಿಸಿಕೊಂಡರು ರಾಘವೇಂದ್ರಾಚಾರ್ಯರು ಪುಂಗನೂರು ಮನ್ ಮದನಪಲ್ಲಿಗಳಲ್ಲಿ ಹೆಸರುವಾಸಿಯಾಗಿದ್ದರು ಅವರು ಸಂಸ್ಕೃತ ಕಾವ್ಯ ವ್ಯಾಕರಣಗಳಲ್ಲಿ ಕೃತ ಮತ್ತು ಮುಳಬಾಗಿಲಿನಲ್ಲಿ ಮೇಲೆ ಹೇಳಿರುವ ಅವರೂರು ನರಹರಿ ಆಚಾರ್ಯರವರಲ್ಲಿ ಮಧ್ವಶಾಸ್ತ್ರ ಪಾಠ ಮಾಡಬೇಕೆಂದು ಆಶಪಟ್ಟುಕೊಂಡಿದ್ದರು ಸಂಸ್ಕೃತ ಪಾಠಶಾಲೆ ಪ್ರೈವೇಟ್ ಚಂದಾದಾರರ ಸಹಾಯದಿಂದ ಕೆಲವು ನಡೆದು ಆಮೇಲೆ ಆಂಗ್ಲೋ ವೆನಾಕಿಲಾ ಸ್ಕೂಲಿಗೆ ಸ್ಕೂಲಿನ ಭಾಗವಾಗಿ ಅಂಗೀಕರಿಸಲ್ಪಟ್ಟಿತ್ತು ಆಚಾರ್ಯರು ಹೀಗೆ ಸರಕಾರಿ ಉದ್ಯೋಗಸ್ಥರಾದರು ಘರ್ಷಣೆ ರಾಘವೇಂದ್ರಾಚಾರ್ಯರು ಕೊಂಚ ಉಂಗೋಪದವರು. ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳಿಗೂ ಆಚಾರ್ಯರಿಗೂ ಆಗಾಗ ಘರ್ಷಣೆಗಳಾಗುತ್ತಿದ್ದವು ವೇಳಾ ನಿಯಮ ಪಾಲನೆಯ ವಿಷಯದಲ್ಲಿ ಆಚಾರ್ಯರಿಗೆ ವಾರಕ್ಕೊಂದು ದಿನ ಎರಡು ದಿನ ಸಂಜೆ ನಾಲ್ಕರವರೆಗೂ ಸ್ಕೂಲಿಗೆ ಬರಲು ಅನುಕೂಲಿಸುತ್ತಿರಲಿಲ್ಲ ಅಲ್ಲಲ್ಲಿ ನಿಮಂತ್ರಣೋತ್ಸವಗಳಿಗೂ ಮಂಗಳ ಪ್ರಸ್ತಗಳಿಗೂ ಉಣ್ಣ ಅವರಿಗೆ ಆಹ್ವಾನ ಬರುತ್ತಿತ್ತು ಆ ಸಣ್ಣ ಊರಿನಲ್ಲಿ ಇಂಥ ದೊಡ್ಡ ವಿದ್ವಾಂಸರುಗಳು ಎಲ್ಲರಿಗೂ ಬೇಕು ಆಹ್ವಾನವನ್ನು ತಿರಸ್ಕರಿಸಲಾಗುತ್ತಿರಲಿಲ್ಲ ಆದರೆ ನಾಲ್ಕು ಗಂಟೆಗೆ ಭೋಜನ ತಿರ್ಸಿಕೊಂಡು ಬಂದ ಮೇಲೆ ಕೊಂಚ ವಿಶ್ರಾಂತಿ ಎಂತವರಿಗೂ ಬೇಕಾಗುತ್ತದೆ ಆಚಾರ್ಯರು ಕೊಂಚ ಸ್ಕೂ ಸ್ಥೂಲ ಹೌದು ಸ್ಕೂಲು ಬೆಂಚ್ಗಳ ಮೇಲೆ ಮಲಗಿ ವಿಶ್ರಾಂತಿಯಾಗುವ ವೇಳೆಗೆ ಗಂಟೆ ಐದಾಗಿ ಬಿಡುತ್ತಿತ್ತು ಆ ಹೊತ್ತಿನಲ್ಲಿ ನಮಗೆ ಪಾಠ ಪ್ರಾರಂಭ ನಮಗಾದರೂ ಸ್ಕೂಲು ಬಿಟ್ಟು ಹೊರಾಡಬೇಕೆಂಬ ಆತುರ ಹೀಗೆ ನಾಲ್ಕೈದು ಸಾರಿ ಆದಮೇಲೆ ಮೇಲೆ ಹೆಡ್ ಮಾಸ್ಟರು ಅದನ್ನು ಕುರಿತು ಟೀಗಿಸುವರು ಅದು ಕೊಂಚ ಕಹಿ ಕಾರಣ ಪಾಠಕ್ರಮ ಪಾಠದಲ್ಲೇನೋ ಅವರಿಗೆ ತುಂಬಾ ಶ್ರದ್ಧೆ ಅವರು ಶಿಷ್ಯನಲ್ಲಿ ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುವರು ಶಬ್ದಮಂಜರಿಯಿಂದ ಶಬ್ದಗಳನ್ನು ಬಾಯಿಗೆ ಗಟ್ಟಿ ಮಾಡಬೇಕು ರಾಮಾಯಣ ಸಂಗ್ರಹದಿಂದ ಶ್ಲೋಕಗಳನ್ನು ಕೇಳಿದ ಕಡೆ ಹೇಳುವಂತಿರಬೇಕು ಧಾತು ಪಾಠವನ್ನು ಹೀಗೆಯೇ ಮೊದಲು ಎಲ್ಲಾ ಬಾಯಿಗೆ ಬರಬೇಕು ಇದು ವಿನಾಯಿತಿಯಲ್ಲದ ಇಲ್ಲದ ನಿಯಮ ವಿದ್ಯಾರ್ಥಿಯು ಒಂದಕ್ಷರ ತಪ್ಪಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಬಲಿ ದಿಗ್ಬಲಿ ನಾನಿದ್ದ ಸಂಸ್ಕೃತ ತರಗತಿಯಲ್ಲಿ ನಾಲ್ಕು ಮಂದಿ ವಿದ್ಯಾರ್ಥಿಗಳು ನಮಗೊಬ್ಬ ಮುಖಂಡ ಹೆಡ್ ಮಾಸ್ಟರ ಶ್ರೀನಿವಾಸಯ್ಯ ಒಂದು ದಿನ ಒಂದು ಸಣ್ಣ ಗುಂಡುತನ ಮಾಡಿದೆವು ಗಂಟೆ ಐದಾಗಿತ್ತು ಸ್ಕೂಲಿನ ಎಲ್ಲ ತರಗತಿಗಳವರು ಹೊರಟು ಹೋಗಿದ್ದರು ನಾವು ಇಬ್ಬರೂ ಮೂವರೋ ಉಳಿದಿದ್ದೆವು ಪಾಠಕ್ಕಾಗಿ ಕಿಟಕಿಯ ಬಾಗಿಲುಗಳ ಮುಂದೆ ನಿಂತವು ಯಾವ ಪಾಠವೋ ನಮಗೆ ಬಾಯಿಗೆ ಬಂದಿರಲಿಲ್ಲ ಆಚಾರ್ಯರು ಪ್ರಶ್ನೆ ಕೇಳಿದ ಕೂಡಲೇ ಶ್ರೀನಿವಾಸಯ್ಯ ಬಾಯಿಗೆ ಬಂದದ್ದನ್ನು ಹೇಳಿದ ಆಚಾರ್ಯರು ಪ್ರಶ್ನೆ ಇಂಥ ಸಂದರ್ಭದಲ್ಲಿ ಆಚಾರ್ಯರ ಪ್ರತಿವರ್ತನೆ ಎಂತಹದ್ದೆಂಬುದು ನಮಗೆ ತಿಳಿದಿತ್ತು ಇವರು ಕೈಯನ್ನು ಮುಷ್ಟಿ ಮಾಡಿಕೊಂಡು ನಮಗೆ ತಲೆಯ ಮೇಲೋ ಬೆನ್ನಿನ ಮೇಲೋ ಗೊತ್ತಬೇಕು ಹಾಗೆ ಅವರ ಕೈ ಮೇಲಕ್ಕೆ ಹೋದೊಡನೆಯ ಶ್ರೀನಿವಾಸಯ್ಯ ತಲೆ ತಗ್ಗಿಸಿದ ಆಚಾರ್ಯರ ಕೈ ಮುಷ್ಟಿ ಕಿಟಕಿಯ ಬಾಗಿಲಿಗೆ ಹೊಡೆಯಿತು ಆ ನೋವಿನಿಂದ ಅವರ ಬೇಗುಳ ದ್ವಿಗುಣವಾಯಿತು ಮಧ್ಯಾಹ್ನ ಪಾಠ ಹೇಳುವಾಗ ಅವರು ಬೆಂಚಿನ ಮೇಲೆ ಕುಳಿತು ಶಿಷ್ಯನನ್ನು ತಮ್ಮ ಮೊಳಕಾಲುಗಳ ನಡುವೆ ಸಿಕ್ಕಿಸಿಕೊಂಡು ಪಾದಗಳೆರಡನ್ನು ಗಂಟಿಕ್ಕಿ ಅವನ ಕಿವಿಯ ಮೇಲೆ ನುಲುಚು ಬೆರಳುಗಳನ್ನು ಇಟ್ಟು ಹಲಸು ರಂಡಿದೆ ಎನ್ನುವರು ಕೂಡಲೇ ಧಾರಾ ಪ್ರವಾಹವಾಗಿ ಶಿಷ್ಯನ ಬಾಯಿಯಿಂದ ಹೊರಡಬೇಕು ಭೂ ಸತ್ತಾಯಾಮ್ ಏದ ವೃದ್ಧೌ ಸಂಘರ್ಷೆ ಇತ್ಯಾದಿ ಧಾತುಪಾಠ ಎಲ್ಲಿಯಾದರೂ ತಪ್ಪಿದರೆ ಕಿವಿಯ ಮೇಲ್ ತುದಿಯನ್ನು ನೆಲುಚುವುದು ಮೊಳಕಾಲಿನ ಒತ್ತಡ ಬೆನ್ನಿನ ಮೇಲೆ ಗುದ್ದು ಆಕರ್ಷಕ ಇದು ನನ್ನ ಹಿಂದಿನ ವಾಚಕರಿಗೆ ಕಠಿಣವೆಂದು ತೋರಿದರೂ ಆ ಕಾಲಕ್ಕೆ ಅಪರೂಪವಾದದ್ದೇನಲ್ಲ ಒಟ್ಟಿನಲ್ಲಿ ನಾವು ಬಂಡರು ಮಂಡರು ಈ ಶಿಖೆಗಳನ್ನು ಅಷ್ಟಾಗಿ ರಕ್ಷಿಸುತ್ತಿರಲಿಲ್ಲ ಅದನ್ನು ಮರೆಸುವಂತಹ ಸಂದರ್ಭಗಳು ಪದೇ ಪದೇ ಬರುತ್ತಿದ್ದವು ಚರಿರು ಯಾವ ಸಂಗತಿಯನ್ನಾದರೂ ಹೇಳುವುದಕ್ಕಾಗಲಿ ವರ್ಣಿಸುವುದಕ್ಕಾಗಲಿ ಪ್ರಾರಂಭಿಸಿದರೆ ಮತ್ತಷ್ಟು ಕೇಳಬೇಕೆನಿಸುವುದು ಅವರ ಶೈಲಿಯ ಆಕರ್ಷಣೆ ಅಂತಹದ್ದು ಮನಸ್ಸನ್ನು ಹಿಡಿಯುವಂತಹ ಮಾತುಗಳು ಓಜಸ್ವಿಯಾದ ಪದಪ್ರಯೋಗ ಉಚಿತವಾದ ಮುಖಭಾವ ಹಸ್ತ ಮುದ್ರಿಕೆಗಳು ನಡುವೆ ಅವರ ಮಾತುಗಾರಿಕೆ ಸೊಗಸಾಗುತ್ತಿತ್ತು ಕಾವ್ಯಪಾಠದಲ್ಲಂತೂ ಅವರದು ಪ್ರಚಂಡ ನೈಪುಣಿ ಅವರು ರಘುವಂಶ ಪಾಠ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಮೊದಲನೆಯ ಶ್ಲೋಕದ ಅರ್ಥ ಹೇಳುವಾಗ ಪಾರ್ವತಿ ಪ ಪ್ಲಸ್ ರಮೇಶ್ವರೌ ಪಾರ್ವತಿ ಪಶ್ಚ ರಮೇಶ್ವರಶ್ಚ ಪಾರ್ವತಿ ಪ ರಮೇಶ್ವರವ್ ಎಂದು ಎರಡು ಪದಗಳಾಗಿ ವಿಭಾಗ ಮಾಡುವ ಚಮತ್ಕಾರ ಆದರೆ ಪಾರ್ವತಿ ಪ್ಲಸ್ ಪರಮೇಶ್ವರವು ಎಂದು ಹೇಳುವುದರ ಹೆಚ್ಚಿನ ಸ್ವಾರಸ್ಯ ಕಾಳಿದಾಸನು ಈಶ್ವರ ಭಕ್ತನೆಂದು ಅವನ ಇತರ ಕೃತಿಗಳಿಂದ ತಿಳಿದು ಸಂಗತಿ ಈ ವಿಷಯಗಳನ್ನು ಕುರಿತು ಮಹೋಪನ್ಯಾಸ ಮಾಡಿದರು ಅದರಲ್ಲಿ ಇಲ್ಲಲ್ಲಿ ಬಂದ ಕೆಲವೇ ಕೆಲವು ಕನ್ನಡ ಮಾತುಗಳನ್ನು ಬಿಟ್ಟರೆ ಅದು ಸಂಸ್ಕೃತದಲ್ಲಿ ಮಾಡಿದ ವ್ಯಾಖ್ಯಾನವೆಂದೇ ಅನ್ನಿಸುತ್ತಿತ್ತು ಅವರು ಕಾವ್ಯರಸಜ್ಞರು ನನ್ನ ಕಷ್ಟ ಒಂದು ಸಾರಿ ಬೇಸಿಗೆಯ ರಜಾ ಆರಂಭವಾಗುವುದಕ್ಕೆ ಮುಂಚೆ ನಾನು ನನ್ನ ಸಹಪಾಠಿಗಳು ಮೂವತ್ತು ಮೂವತ್ತೈದು ಧಾತು ರೂಪ ಕಾಲದಲ್ಲಿ ಗಟ್ಟಿ ಮಾಡತಕ್ಕದ್ದೆಂದು ರಾಘವೇಂದ್ರಾಚಾರ್ಯರು ನಾನು ರಜೆಯಲ್ಲಿ ಮುಪ್ಪಾಗ ಮುರವೀಶ್ಯ ಪಾಲನ್ನು ತಿಂಡಿ ಪೋತದತನದಲ್ಲಿಯೂ ಪುಂಡಾಟಿಕೆಯಲ್ಲಿಯೂ ಕಳೆದೆ ಇನ್ನೊಂದು ವಾರಕ್ಕೆ ಸ್ಕೂಲು ತೆಗೆಯುತ್ತ ಎನ್ನುವ ವೇಳೆಗೆ ಆಚಾರ್ಯರು ವಿದಾಯಕ ಮಾಡಿದ್ದು ಜ್ಞಾಪಕಕ್ಕೆ ಬಂತು ಆಗ ಶಬ್ದಮಂದರಿ ಪುಸ್ತಕವನ್ನು ತೆರೆದು ಮುಂದಿಟ್ಟುಕೊಂಡೆ ಮನಸ್ಸಿಗೆ ಭಯ ಬಂದಿತು ದುಃಖ ಬಂದಿತ್ತು ಗೋಳಾಟಕ್ಕೆ ಆರಂಭ ಗಟ್ಟಿಯಾಗಿ ಅತ್ತೆ ಆ ವೇಳೆಯಲ್ಲಿ ನಮ್ಮ ಮನೆಯ ಮುಂದಿನ ಪಡೆಸಾಲೆಯಲ್ಲಿ ನನ್ನ ಅಜ್ಜಿ ಕೆಲಸಗಾರರಿಂದ ಭತ್ತ ಸಂಜೆ ಏಳು ಗಂಟೆ ಇರಬಹುದು ದೀಪ ಹೊತ್ತಿತ್ತು ಬುಡ್ಡಿದೀಪ ಹೊಂಗೆಣೆಯದು ನನ್ನ ಅಜ್ಜಿ ಯಾಕೋ ಅಪ್ಪ ಎಂದು ಕೇಳಿದಳು ನಾನು ನೋಡಿ ಅಜ್ಜಿ ಇಷ್ಟೆಲ್ಲಾ ಪಾಠ ಕೊಟ್ಟು ಬಿತ್ತಿದ್ದಾರೆ ಇದನ್ನೆಲ್ಲ ಬಾಯಿಗೆ ಗಟ್ಟಿ ಮಾಡಬೇಕಂತೆ ಎಂದು ಹೇಳಿದೆ ಆಕೆ ನನ್ನ ಹತ್ತಿರ ಬಂದು ಪುಸ್ತಕ ಕೊಡು ನೋಡೋಣ ಎನ್ನುತ್ತಾ ಶಬ್ದಮಂಜರಿಯನ್ನು ತನ್ನ ಕೈಯಲ್ಲಿ ಹಿಡಿದು ಕೈಯಿಂದ ಪುಸ್ತಕ ಆಡಿದಳು ಆಕೆಗೆ ಅಕ್ಷರ ಬರದು ಇದೇನೋ ಅಪ್ಪ ಚೋಟುದ್ದ ಕೂಡ ಇಲ್ಲವಲ್ಲೋ ಬೆಟ್ಟಿನಷ್ಟಿದೆ ಇದು ನೀನು ಮೂವತ್ತು ಮೂವತ್ತೈದು ಎಂದರೆ ಎಷ್ಟಾಗುತ್ತದೆ ಎಂದು ತಿಳಿದಿದ್ದಿ ಬೆಳಗಿನಿಂದ ಸಂಜೆಯೊಳಗೆ ನೀನು ಎಷ್ಟು ಕೊಡುಬಳೆ ತಿಂದು ಮುಗಿಸುತ್ತಿ ಒಂದು ಪುಟ್ಟ ಒಂದು ಕೊಡುಬಳೆಯಷ್ಟು ಕೂಡ ಇಲ್ಲವಲ್ಲೋ ನೀನೆಂತ ಗಂಡಸು ಇದಕ್ಕೆ ಅಳುವವನು ಎಂದು ಮೊದಲಿಸಿದಳು ಅಲ್ಲಿದ್ದವರೆಲ್ಲ ನನಗೆ ಸ್ವಲ್ಪ ಧೈರ್ಯ ಬಂತು ಆದಷ್ಟು ಗಟ್ಟಿ ಮಾಡಿದೆ ನನ್ನ ವ್ಯಾಸಂಗ ಶ್ರದ್ಧೆ ಇಂಥ ಸಂಗತಿ ಇನ್ನೊಂದು ನನಗೆ ಮುಂಜಿಯಾದ ಕೆಲವು ತಿಂಗಳ ಬಳಿಕ ನಮ್ಮ ಬಂಧು ಬಳಗ ನನ್ನನ್ನು ನೋಡಬೇಕೆಂದು ಆಶೆಪಟ್ಟದ್ದರಿಂದ ಆನೆಕಲ್ಲು ಸರ್ಜಾಪುರ ಪ್ರಾಂತಕ್ಕೆ ನಾವು ಪ್ರಯಾಣ ಮಾಡತಕ್ಕದೆಂದು ನನ್ನ ಹಿರಿಯರು ನಿಶ್ಚಯಿಸಿದರು ಆ ಪ್ರಯಾಣ ನಡೆದದ್ದು ಒಂದು ಬೇಸಿಗೆಯಲ್ಲಿ ಬೇಸಿಗೆ ಕಾಲದಲ್ಲಿ ಮುಳಬಾಗಿಲಿನಿಂದ ಹೊರಟು ಕೋಲಾರ ಬೌರಿಂಗ್ ಪೇಟೆ ಮಾರ್ಗವಾಗಿ ಮುಂದಿನ ಪ್ರಯಾಣ ಇದಕ್ಕಾಗಿ ಗೊತ್ತಾಗಿದ್ದ ದಿವಸದ ಹಿಂದಿನ ರಾತ್ರಿ ನನ್ನ ತಂದೆ ನನಗೆ ಅಗ್ನಿ ಕೊಟ್ಟರು ಅಗ್ನಿಕಾರ್ಯದ ಸಮಿತು ಅಕ್ಷತೆಯ ಬಟ್ಟಲು ತುಪ್ಪದ ಪಂಚಪಾತ್ರೆ ಉದ್ದರಣೆ ತಟ್ಟೆ ಅಮರ ಶಬ್ದ ಮಂಜರಿ ಇದಿಷ್ಟನ್ನು ಮೂಟೆ ಕಟ್ಟಿ ಚೀಲದಲ್ಲಿಟ್ಟುಕೋ ನಾನು ಓಹೋ ಎಂದೆ ಮಾರನೆಯ ದಿನ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ನಂತರ ಎತ್ತಿನ ಗಾಡಿಯಲ್ಲಿ ನಮ್ಮ ಪ್ರಯಾಣ ನನ್ನ ತಂದೆ ತಾಯಿ ಅಜ್ಜಿ ನನ್ನ ತಂದೆಯ ಸ್ನೇಹಿತರಿಬ್ಬರು ಇಷ್ಟು ಮಂದಿ ಎರಡು ಜೋರತ್ತಿನ ಗಾಡಿಗಳಲ್ಲಿ ನಮ್ಮ ಪ್ರಯಾಣ ನಮ್ಮ ಪಾತೇಯದಲ್ಲಿ ಚಕ್ಕುಲಿ ಕೋಡುಬಳೆಗಳು ಅವಲಕ್ಕಿಯು ತಕ್ಕಮಟ್ಟಿಗೆ ಧಾರಾಳವಾಗಿಯೇ ಇದ್ದವು ಸುಮಾರು ಒಂದು ಗಂಟೆಯ ವೇಳೆಗೆ ತಂಬು ಹಳ್ಳಿ ಸೇರಿದೆವು ಅಲ್ಲಿ ಗಾಡಿನಲ್ಲಿ ಸಿ ಹಿಡಿದು ನದಿಯಲ್ಲಿ ಕೈಕಾಳು ತೊಳೆದುಕೊಂಡು ಜೊತೆಯಲ್ಲಿದ್ದ ಜೊತೆಯಲ್ಲಿ ತಂದಿದ್ದ ಪಲಹಾರಗಳನ್ನು ಮುಗಿಸಿ ನೀರು ಕುಡಿದು ಪುನಃ ಪ್ರಯಾಣಕ್ಕೆ ಸಿದ್ಧರದೆವು ಆಗ ನನ್ನ ತಂದೆ ಎಲಾ ನಿನ್ನ ಗಂಟು ಬಿಚ್ಚಿ ಅವರ ಶಬ್ದಮಂಜರಿ ಹೊರಕ್ಕೆ ಇಲ್ಲಿ ಸಾಲು ಮರಗಳ ನೆರಳು ಕೊಂಚ ದೂರ ಬಹು ಸೊಸಾಗಿ ತಂಪಾಗಿದೆ ಪಾಠ ಮಾಡೋಣ ಎಂದರು ಕೂಡಲೇ ನನಗೆ ಎದೆ ಜಲ್ಲೆಂದಿತ್ತು ನನ್ನ ಮೂಟೆಯನ್ನು ಬಿಚ್ಚಿ ಆಶ್ಚರ್ಯವನ್ನು ಅಭಿನಯಿಸಿ ಅಯ್ಯೋ ರಾತ್ರಿ ಕತ್ತಲೆಯಲ್ಲಿ ಆ ಪುಸ್ತಕಕ್ಕೆ ಬದಲಾಗಿ ಸರಳಾರೋಗ್ಯ ಪಾಠ ವ್ಯವಸಾಯ ಬೋಧನೆಗಳನ್ನು ತಂದು ಬಿಟ್ಟಿದ್ದೇನಲ್ಲಾ ಎಂದೆ ಆಗ ಬಿತ್ತಯ್ಯ ನನ್ನ ಬೆನ್ನಿನ ಮೇಲೆ ಗುದ್ದು ಅವಾಚ್ಯ ಪದಗಳ ಸುರಿಮಳೆಯ ಸಮೇತ ನಾನು ಓಡಿದೆ ನನ್ನ ತಂದೆ ತುರುಬಿಕೊಂಡು ಬಂದರು ಹತ್ತು ಹದಿನೈದು ಗುದ್ದು ಬಿದ್ದಿರಬಹುದು ಇಷ್ಟರೊಳಗಾಗಿ ನನ್ನ ಅಚ್ಚಿ ಅಡ್ಡ ಬಂದಳು ಜೊತೆಯಲ್ಲಿ ಬಂದಿದ್ದ ಇಬ್ಬರು ಸ್ನೇಹಿತರು ನನಗೆ ಕಾವಲಾಗಿ ಬಂದರು ಈ ಆಪದ ಬಾಂಧವರಿಲ್ಲರಿಲ್ಲದೆ ಹೋಗಿದ್ದಿದ್ದರೆ ನನ್ನ ಕತೆ ಅಂದೇ ಮುಗಿಯುತ್ತಿತ್ತು ನನ್ನ ತಂಗಂದಿಗೆ ನಿರಂತರ ಶೋಕ ಬರುತ್ತಿತ್ತು ಎಂದು ಈ ಹೊತ್ತಿಗೂ ನನಗನ್ನಿಸುತ್ತದೆ ನನ್ನ ತಂದೆಯ ಕೋಪ ತೀವ್ರವಾದದ್ದು ಕೆಲವು ದಿನ ಕಳೆದು ಎಲ್ಲರ ಮನಸ್ಸು ಶಾಂತವಾದ ಮೇಲೆ ಆ ಮಿತ್ರರಲ್ಲೊಬ್ಬರು ನನ್ನನ್ನು ಕೇಳಿದರು ಎಲ್ಲರ ಎದುರಿಗೂ ಎಲ್ಲಾ ಅಪಯ್ಯ ನೀನು ರಾಮಾಯಣ ಸಂಗ್ರಹ ಓದು ಎಂದರೆ ಗೊಬ್ಬರ ಓದುತ್ತೇನೆ ಎಂದು ಹೊರಟೆಯಲ್ಲೋ ಎಂತ ಬುದ್ಧಿವಂತ ಈ ಹಾಸ್ಯವಾಕ್ಯ ಮಾಲೂರಿನಿಂದ ಈಶೆ ಬರುವ ಇರುವ ಸುದ್ದ ಕುಂಟೆ ಆಂಜನೇಯ ದೇವಸ್ಥಾನದ ಹತ್ತಿರ ನಾವು ಬಿಡಾರ ಎಲ್ಲರೂ ಹೊಟ್ಟೆ ಬಿರಿಯ ನಕ್ಕರು ಆ ಕಾಲದಲ್ಲಿ ಸರ್ಕಾರದ ಸ್ಕೂಲುಗಳಲ್ಲಿ ಆರೋಗ್ಯಶಾಸ್ತ್ರ ವ್ಯವಸಾಯ ಶಾಸ್ತ್ರಗಳು ಪಠ್ಯ ವಿಷಯಗಳಾಗಿದ್ದವು ಸಂಸ್ಕೃತ ಆಶ್ಚಿಕ ವಿಷಯ ನಿರ್ಬಂಧ ವಿಷಯವಲ್ಲ ನಾನು ಹೀಗಿದ್ ವ್ಯವಸಾಯ ಪುಸ್ತಕವನ್ನು ವ್ಯಾಸಂಗ ಮಾಡಬೇಕಿತ್ತು ನನ್ನ ಬಂಧು ದರೋಗ ಸುಬ್ಬಣ್ಣನವರು ವ್ಯವಸಾಯ ಶಾಸ್ತ್ರದ ಗೊಬ್ಬರ ಪ್ರಕರಣವನ್ನೇ ಎತ್ತಿ ಹಿಡಿದರು ಆಮೇಲೂ ಎಷ್ಟೋ ದಿನ ಅವರು ನನ್ನನ್ನು ಕಂಡಾಗಲಿಲ್ಲ ಗೊಬ್ಬರ ಮಾಡುತ್ತಿದ್ದೀಯೋ ಹೇಗಿದೆ ಎಂದು ಕೇಳುತ್ತಿದ್ದರು ಸಂಸ್ಕೃತ ಪುಸ್ತಕಗಳನ್ನು ನಾನು ಮನೆಯಲ್ಲಿ ಬಿಟ್ಟು ಬಂದದ್ದು ಮರವಿನಿಂದಲ್ಲವೆಂದು ನನ್ನ ತಂದೆಗೆ ತಿಳಿದಿತ್ತು ವಾಸ್ತವವಾಗಿ ನಾನು ಮರೆತಿರಲಿಲ್ಲ ಸಂಸ್ಕೃತವೆಂದರೆ ಅದು ಕಷ್ಟ ಅದು ಏಟು ಫೋಟುಗಳ ಓದು ಅದು ಮುಷ್ಟಿ ಬೆರಳ ತಿವೆಗಳ ಸ್ವಭಾವದ್ದು ಎಂದು ನನ್ನ ಮನಸ್ಸಿನಲ್ಲಿ ಜಿಹಾಸೆ ಹುಟ್ಟಿತು ಅದು ಅವಿವೇಕವೇ ಆದರೆ ಒಂಬತ್ತು ಹತ್ತು ವರ್ಷದ ಹುಡುಗನಲ್ಲಿ ಸದಸತ್ ವಿವೇಕ ಹುಟ್ಟಿರಬೇಕಾದರೆ ಅವನು ವಾಚಸ್ಪತಿ ಮಿಶ್ರ ಮಕಾಲೆ ಮೊದಲಾದವರಂತೆ ಹುಟ್ಟು ವಿದ್ವಾಂಸನಾಗಿರಬೇಕು ಮಹಾಪುರುಷನಾಗಿರಬೇಕು ಆ ಪಂಕ್ತಿಯಲ್ಲಿ ನನಗೆ ಜಾಗ ಪ್ರವಚನದ ಏರ್ಪಾಟು ರಘವೇಂದ್ರಾಚಾರ್ಯರು ಮಹಾ ಪ್ರಮಾಣಿಕರು ಮತ್ತು ಸಾತ್ವಿಕರು ಅವರು ಉದ್ಯೋಗದಿಂದ ವಿಶ್ರಾಂತಿ ಪಡೆದ ಮೇಲೆ ಬೆಂಗಳೂರಿನಲ್ಲಿ ನೆಲೆಸಿದರು ನನಗೆ ಆಗಾಗ ದರ್ಶನ ಕೊಟ್ಟು ನನ್ನನ್ನು ಆಶೀರ್ವದಿಸುತ್ತಿದ್ದರು ಬೆಂಗಳೂರಿನ ಪ್ರಸಿದ್ಧರಾದ ರಾವ್ ಬಹದೂರ್ ಡಾಕ್ಟರ್ ಸಿ ಬಿ ನ ರಾಮರಾಯರು ತಮಗೆ ಪ್ರತಿದಿನವೂ ಒಂದು ಗಂಟೆಯ ಕಾಲ ಭಾರತ ಭಾಗವತಾದಿ ಗ್ರಂಥಗಳನ್ನು ಓದಿ ಹೇಳುವ ಸಂಸ್ಕೃತ ವಿದ್ವಾಂಸರೊಬ್ಬರು ಬೇಕೆಂದು ತಿಳಿಸಿದರು ನಾನು ನನ್ನ ಗುರುಗಳು ಕಾಶಿ ರೇ ರಘವೇಂದ್ರಾಚಾರ್ಯರು ಎಲ್ಲಾ ವಿಧಗಳಲ್ಲಿಯೂ ತಕ್ಕವರೆಂದು ಸೂಚನೆ ಮಾಡಿದೆ ಅದರಂತೆ ರಾಘವೇಂದ್ರ ಆಚಾರ್ಯರು ಸಿ ರಾಮರಾಯರ ಮನೆಗೆ ಹೋಗಿ ಕೊಂಚ ಹೊತ್ತು ಮಹಾಗ್ರಂಥ ಕಾಲಕ್ಷೇಪ ಮಾಡುತ್ತಿದ್ದರು ಹೀಗಿರಲಾಗಿ ಒಂದು ದಿನ ಬೆಳಿಗ್ಗೆ ಆಚಾರ್ಯರು ನನ್ನ ಮನೆಗೆ ಬಂದು ಕೇಳಿದರು ಗುಂಡಪ್ಪ ಇದೇನೋ ಈ ಪುಸ್ತಕದಲ್ಲಿರುವುದು ಇಂಗ್ಲಿಶಿನಾಗದೆ ನೋಡಿ ಹೇಳು ನಾನು ಆ ಇದು ಎಂದದ್ದನ್ನು ಕೈಗೆ ತೆಗೆದುಕೊಂಡು ನೋಡಿದೆ ಅದು ಒಂದು ಮೆನು ಕಾರ್ಡ್ ಭೋಷ ಪದಾರ್ಥ ಪಟ್ಟಿಗೆ ಒಂದಾನೊಂದು ಐರೋಪ್ಯ ಭೋಜನಕೂಟಕ್ಕೆ ಡಾಕ್ಟರ್ ಸಿ ಬಿ ಆಹ್ವಾನಿಸಿ ಆ ಹಾವನ್ನು ದೊಡುತ್ತಿದ್ದ ಆ ಪಟ್ಟಿಯಲ್ಲಿ ಬ್ರಾಹ್ಮೀಣರಿಗೆ ನಿಷಿದ್ಧವಾದ ವಸ್ತುಗಳ ಹೆಸರುಗಳಷ್ಟು ಎದ್ದುವು ಈ ನಿಷಿದ್ಧ ವಸ್ತುಗಳ ಹೆಸರುಗಳನ್ನು ಆಚಾರ್ಯರಿಗೆ ತಿಳಿಸುವುದು ಅವಶ್ಯವಲ್ಲವೆಂದು ನಾನು ಮಗಮ್ಮಾಗಿ ಮಾತನಾಡಲು ಪ್ರಯತ್ನ ಮಾಡಿದ್ದೆ ಆಚಾರ್ಯರು ಹೇಳಿದರು ನೀನು ಹಂಗೆಲ್ಲ ತಿಳಿಸಬೇಡ ನಾನು ಅದನ್ನು ಬೇರೊಬ್ಬರಿಂದ ಓದಿಸಿದ್ದೇನೆ ಓದಿದಾದ ಹುಡುಗ ಅವನಿಗೆ ಅತ್ತ ಚೆನ್ನಾಗಿ ತಿಳಿಯಲಿಲ್ಲ ಅದಕ್ಕಾಗಿ ನಿನ್ನ ಹತ್ತಿರ ಬಂದೆ ಹೇಳೋದು ಸಕ್ಕೋಚವಾಗಿ ನಾನು ಇದನ್ನು ಬಿಟ್ಟು ಬಿಡಿ ಆಚಾರ್ಯರೇ ಯಾರೋ ಇದನ್ನು ಅವರಿಗೆ ಕಳಿಸಿದ್ದಾರೆ ಅವರು ಇದನ್ನು ಬುಕ್ಮಾರ್ ಗುರುತಿನ ಚೀಟಿಯಾಗಿ ಸಿಕ್ಕಿಸಿದ್ದಾರೆ ಇದರಿಂದ ನಮ್ಮ ಅಭಕ್ಷ್ಯ ಭೋಜನ ಮಾಡಿದರೆಂದು ಸಿದ್ಧವಾಗುವುದಿಲ್ಲ ಸ್ಪಷ್ಟವಾಗಿಲ್ಲದ ವಿಷಯಕ್ಕೆ ನಾವು ಏಕೆಕೈ ಹಾಕಬೇಕು ಆಚಾರ್ಯರು ಅದೆಲ್ಲ ಸರಿಯಪ್ಪ ಇಂಥ ಕಾಗದವನ್ನು ಭಾಗವತ ಪುಸ್ತಕದಲ್ಲಿ ಸಿಕ್ಕಿಸೋಣವೆಂದರೇನು ಮಹಾಪವಿತ್ರವಾದ ವಸ್ತುವಿಗೆ ಇಂಥದ್ದರ ಸಂಪರ್ಕವೇ ಹೀಗೆ ಕಣ್ಣುಗಳನ್ನು ದೊಡ್ಡದಾಗಿ ಅರಳಿಸಿ ಉಗ್ರಾವತಾರದ ಪ್ರಶ್ನೆಗಳನ್ನು ಹಾಕಿದರು ನಾನು ಬದಲು ಹೇಳಲು ಪ್ರಯತ್ನ ಮಾಡಲಿಲ್ಲ ಕೆಲವು ದಿನಗಳಲ್ಲಿಯೇ ಆ ಭಾಗವತ ಪ್ರವಚನದ ಏರ್ಪಾಡು ನಿಂಚು ಹೋಯಿತು ರಾಘವೇಂದ್ರಾಚಾರ್ಯರು ಭಗವತ್ ಭಕ್ತರು ಸಾಹಿತ್ಯ ತರ್ಕ ವ್ಯಾಕರಣಗಳಲ್ಲಿ ಪ್ರೌಢ ವರ್ಗದ ಪಂಡಿತರು ಸ್ನೇಹಪರರಾದ ಸಜ್ಜನರು ಅವರ ಸ್ಮರಣೆ ನನಗೆ ಶ್ರೇಯಸ್ಕರವಾದದ್ದು